ನಂಬರ್ ಫಿಫ್ಟೀನ್ ಬನ್ನಿ ಕಮಲಮ್ಮ ತರಕಾರಿ ಮಾರ್ಕೆಟ್ ಹೋಗೋಣ ಬನ್ನಿ ಕಮಲಮ್ಮ ತರಕಾರಿ ಮಾರ್ಕೆಟ್ ಹೋಗೋಣ ನಡೀರಿ ಇಂದ್ರಮ್ಮರಿ ಇಂದ್ರಮ್ಮ ಮಾರ್ಕೆಟ್ಗೆ ಈ ದಾರಿ ತುಂಬಾ ಹತ್ರ ಬನ್ನಿ ಮಾರ್ಕೆಟ್ಗೆ ಈ ದಾರಿ ತುಂಬಾ ಹತ್ರ ಬನ್ನಿ ನಡಿರಿ ನಡೀರಿ ನಿಮ್ಮ ಪರೀಕ್ಷೆ ಯಾವಾಗ ಕಮ್ಲಮ್ಮ ಮಗಳಗೆ ಪರೀಕ್ಷೆ ಯಾವಾಗ ಕಮ್ಲಮ್ಮ ಅವಳಿಗೆ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಅವಳಿಗೆ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಅವಳೀಗ ಎಷ್ಟನೇ ಕ್ಲಾಸು ಎಷ್ಟನೇ ಕ್ಲಾಸು ಅವಳು ಈ ವರ್ಷ ಐದನೇ ಕ್ಲಾಸು ಅವಳು ಈ ವರ್ಷ ಐದನೇ ಕ್ಲಾಸು ನಿಮಗೆ ಯಾವಾಗ ರಜಾ ನಿಮಗೆ ಯಾವಾಗ ರಜಾ ತಡ ನಮಗೆ ಈ ಸಾರಿ ಬೇಸಿಗೆ ರಜಾ ತಡ ನಮ್ ಸ್ಕೂಲೆ ಈ ಸಾರಿ ಪಬ್ಲಿಕ್ ಪರೀಕ್ಷೆ ಸೆಂಟರ್ ನಮ್ ಸ್ಕೂಲೆ ಈ ಸಾರಿ ಪಬ್ಲಿಕ್ ಪರೀಕ್ಷೆ ಸೆಂಟರ್ ಈಗ ನಾನು ಮುಖ್ಯೋಪಾಧ್ಯಾಯಿನಿ ಬೇರೆ ಈಗ ನಾನು ಮುಖ್ಯೋಪಾಧ್ಯಾಯಿನಿ ಬೇರೆ ಎಸ್ ಎಸ್ ಎಲ್ ಸಿ ಅವರಿಗೆ ಮಾತ್ರ ಪಬ್ಲಿಕ್ ಪರೀಕ್ಷೆನಾ SSLC SSLC SSLC ಹೌದು, ಹೌದು, ನಿಮ್ಮ ಮಕ್ಕಳು ಇಬ್ರು ಅಲ್ಲ ಅಲ್ಲ ಮಗಳು ಎಸ್ ಎಸ್ ಎಲ್ ಸಿ ಮಗಳು ಎಸ್ ಮಗ ಹೈಸ್ಕೂಲ್ ಎರಡನೇ ವರ್ಷ ಮಗ ಹೈಸ್ಕೂಲ್ ಎರಡನೇ ವರ್ಷ ನಿಮ್ಮ ಮಗ ರಮೇಶ್ಗೆ ಯಾವಾಗ ರಜಾ ನಿಮ್ಮ ಮಗ ರಮೇಶನ್ಗೆ ಯಾವಾಗ ರಜಾ ಅವನಿಗೆ ಈ ತಿಂಗಳು ಮೂವತ್ತನೇ ತಾರೀಕು ಅವನಿಗೆ ಈ ತಿಂಗಳು ಮೂವತ್ತನೇ ತಾರೀಕು ಭಾಗ ಎರಡು ಆ ಅಂಗಡಿಗೆ ಹೋಗೋಣ ಬನ್ನಿ ಆ ಅಂಗಡಿಗೆ ಹೋಗೋಣ ಬನ್ನಿ ಅವನು ನನಗೆ ಗೊತ್ತು ಅವನು ನನ್ಗೆ ಗೊತ್ತು ನಿಮ್ಗೆ ಏನೇನು ತರಕಾರಿ ಬೇಕು ನಿಮ್ಗೆ ಏನೇನು ತರಕಾರಿ ಬೇಕು ನನಗೆ ಪಡವಲ್ಕಾಯಿ ಬೆಂಡೆಕಾಯಿ ಟೊಮ್ಯಾಟೊ ನಿಂಬೆಹಣ್ಣು ಬೇಕು ನನಗೆ ಪಡವಲ್ಕಾಯಿ ಬೆಂಡೆಕಾಯಿ ಟೊಮೆಟೊ ನಿಂಬೆಹಣ್ಣು ಬೇಕು ನಿಮಗೆ ನಿಮಗೆ ನನಗೆ ಸೊಪ್ಪು ಹುರುಳಿಕಾಯಿ ಕೋಸು ಬದನೆಕಾಯಿ ಗೆಜ್ಜ್ರಿ ಬೇಕು ನನಗೆ ಸೊಪ್ಪು ಹುರುಳಿಕಾಯಿ ಕೋಸು ಬದನೆಕಾಯಿ ಗೆಜ್ಜರಿ ಬೇಕು ಅಷ್ಟೊಂದು ತರಕಾರಿ ಬೇಕಾ ಅಷ್ಟೊಂದು ತರಕಾರಿ ಬೇಕಾ ತಾಯಿ ಬನ್ನಿ ಬನ್ನಿ ತಾಯಿ ಬನ್ನಿ ಆ ಕೋಸ್ಗೆ ಬೆಲೆ ಎಷ್ಟಪ್ಪ ಆ ಕೋಸ್ಗೆ ಬೆಲೆ ಎಷ್ಟಪ್ಪ ಯಾವಿ ಯಾವುದಕ್ಕೆ ತಾಯಿ ಅದಕ್ಕೆ ಆ ದೊಡ್ಡದಕ್ಕೆ ಅದಕ್ಕೆ ಅಂತ ಇದಕ್ಕೆ ಐವತ್ತು ಪೈಸೆ ತಾಯಿ ಇದಕ್ಕೆ ಐವತ್ತು ಪೈಸೆ ತಾಯಿ ಚಿಕ್ಕದಕ್ಕೆ ಎಷ್ಟು ಚಿಕ್ಕದಕ್ಕೆ ದೊಡ್ಡದಕ್ಕೆ ಎಲ್ಲದಕ್ಕೂ ಒಂದೇ ಬೆಲೆ ಚಿಕ್ಕದಕ್ಕೆ ದೊಡ್ಡದಕ್ಕೆ ಎಲ್ಲದಕ್ಕೂ ಒಂದೇ ಬೆಲೆ ಬದ್ನೆಕಾಯಿ ಹುರುಳಿಕಾಯಿ ಎಲ್ಲಾ ಹೊಸನಪ್ಪ ಬದ್ನೆಕಾಯಿ ಹುರುಳಿಕಾಯಿ ಎಲ್ಲ ಹೊಿ ಎಲ್ಲಾ ತಾಜಾ ಮಾಲು ತಾಜಾ ಮಾಲು ಆ ಚಿಕ್ಕ ಪಡವಲ್ಕಾಯಿಗೆ ಎಷ್ಟಪ್ಪ ಬೆಲೆ ಪಡವಲ್ಕಾಯಿ ಯಾವ್ದೇ ತಗೊಳ್ಳಿ ಅರವತ್ ಪೈಸಕ್ಕೆ ಒಂದು ಏನಪ್ಪಾ ಎಲ್ಲಾದಕ್ಕೂ ಒಂದೇ ಬೆಲೆ ಎಲ್ಲಾ ತಗ್ಗು ಏನಪ್ಪ ಎಲ್ಲದಕ್ಕೂ ಒಂದೇ ಬೆಲೆ ಎಲ್ಲಾ ತಗ್ಗು ಇದು ಹಬ್ಬದ ಕಾಲ ತಾಯಿ ಎಲ್ಲ ಪದಾರ್ಥಗಳು ಇದು ಹಬ್ಬದ ಕಾಲ ತಾಯಿ ಎಲ್ಲ ಪದಾರ್ಥಗಳೂ ತಗ್ಗು ಸೌತೆಕಾಯಿ ಬೆಲೆ ಎಷ್ಟು ಸೌತೆಕಾಯಿ ಬೆಲೆ ಎಷ್ಟು ಸೌತೆಕಾಯಿ ಒಂದಕ್ಕೆ ನಲ್ವತ್ತು ಪೈಸೆ ಸೌತೆಕಾಯಿ ಒಂದಕ್ಕೆ ನಲ್ವತ್ತು ಪೈಸೆ ಇದು ದುಬಾರಿ ಅಮ್ಮ ಅವರೇ ಎಲ್ಲ ಅಷ್ಟೇ ಅಮ್ಮ ಅವ್ರೆ ಎಲ್ಲಾ ಅಷ್ಟೇ ಬೆಂಡೆಕಾಯಿ ಒಂದೇ ಹಗ್ಗ ಬೆಂಡೆಕಾಯಿ ಒಂದೇ ಹಗ್ಗ ಸರಿನಪ್ಪ ನನಗೆ ಒಂದ್ ಹತ್ತು ಕಂತೆ ಸೊಪ್ಪು ಒಂದ್ ಕೆಜಿ ಹುರುಳಿಕಾಯಿ ಒಂದ್ ಕೋಸು ಅರ್ಧ ಕೆಜಿ ಬದನೆಕಾಯಿ ಕೊಡು ಸರಿನಪ್ಪ ನನಗೆ ಹತ್ತು ಕಂತೆ ಸೊಪ್ಪು ಒಂದು ಕೆಜಿ ಹುರುಳಿಕಾಯಿ ಒಂದು ಕೋಸು ಅರ್ಧ ಕೆಜಿ ಬದನೆಕಾಯಿ ಕೊಡು ನಿಮಗೆ ಅಮ್ಮ ಅವರೇ ಅಮ್ಮ ಅವರೇ ನನಗೆ ಒಂದು ಪಡವಲ್ಕಾಯಿ ಒಂದು ಕೆಜಿ ಟೊಮ್ಯಾಟೊ ಎರಡು ನಿಂಬೆಹಣ್ಣು ಎರಡು ತೆಂಗಿನಕಾಯಿ ಕೊಡು ನನಗೆ ಒಂದು ಪಡವಲ್ಕಾಯಿ ಒಂದು ಕೆಜಿ ಟೊಮೆಟೊ ಎರಡು ನಿಂಬೆ ಹಣ್ಣು ಎರಡು ತೆಂಗಿನಕಾಯಿ ಕೊಡು ಡ್ರಿಲ್ಸ್ ರೆಪಿಟೇಷನ್ ಡ್ರಿಲ್ ರಿಪಿಟ್ ಆಫ್ಟರ್ ಮೀ ನನಗೆ ಪಡವಲಕಾಯಿ ಬೇಕು ನನಗೆ ಪಡವಲಕಾಯಿ ಬೇಕು ನನಗೆ ರಜಾ ಮುಂದಿನ ತಿಂಗಳು ನನಗೆ ರಜಾ ಮುಂದಿನ ತಿಂಗಳು ಈ ಸಾರಿ ಬೇಸಿಗೆ ರಜಾ ತಡ ನಮಗೆ ಪರೀಕ್ಷೆ ಮುಂದಿನ ತಿಂಗಳು ನಮಗೆ ಪರೀಕ್ಷೆ ಮುಂದಿನ ತಿಂಗಳು ನಿನಗೆ ಎಷ್ಟು ಜನ ಮಕ್ಕಳು ನಿನಗೆ ಎಷ್ಟು ಜನ ಮಕ್ಕಳು ನಿನಗೆ ಯಾವಾಗ ಪರೀಕ್ಷೆ ಯಾವಾಗ ಪರೀಕ್ಷೆ ನಿಮಗೆ ಏನು ತರಕಾರಿ ಬೇಕು ನಿಮಗೆ ಏನು ತರಕಾರಿ ಬೇಕು ನಿಮಗೆ ಯಾವಾಗ ರಜಾ ನಿಮಗೆ ಯಾವಾಗ ರಜಾ ಅವನಿಗೆ ತಾರೀಕು ರಜಾ ಅವನಿಗೆ ಮೂವತ್ತನೇ ತಾರೀಕು ರಜಾ ಅವನಿಗೆ ಇಬ್ಬರು ಮಕ್ಕಳು ಅವನಿಗೆ ಇಬ್ಬರು ಮಕ್ಕಳು ಅವಳಿಗೆ ಪರೀಕ್ಷೆ ಮುಂದಿನ ತಿಂಗಳು ಅವಳಿಗೆ ಪರೀಕ್ಷೆ ಮುಂದಿನ ತಿಂಗಳು ಅವಳಿಗೆ ು ಸ್ಕೂಲು ನಾಳಿದ್ದು ಸ್ಕೂಲು ಇವರಿಗೆ ಹತ್ತು ರೂಪಾಯಿ ಬೇಕು ಇವರಿಗೆ ಹತ್ತು ರೂಪಾಯಿ ಬೇಕು ಅದಕ್ಕೆ ಇಪ್ಪತ್ತು ಪೈಸೆ ಅದಕ್ಕೆ ಇಪ್ಪತ್ತು ಪೈಸೆ ಇದಕ್ಕೆ ಬೆಲೆ ತುಂಬಾ ಜಾಸ್ತಿ ಇದಕ್ಕೆ ಬೆಲೆ ತುಂಬಾ ಜಾಸ್ತಿ ಅವನ್ ಬೇಕು ಅವನ್ ಬೇಕು ಇವಕ್ಕೆ ಚಾಕೊಲೇಟ್ ಬೇಕು ಇವಕ್ಕೆ ಚಾಕೊಲೇಟ್ ಬೇಕು ನಿಮ್ ಮಗನ್ಗೆ ಯಾವಾಗ ರಜಾ ನಿಮ್ ಮಗನ್ಗೆ ಯಾವಾಗ ರಜಾ ನಿಮ್ ಮಗಳಿಗೆ ಯಾವಾಗ ಪರೀಕ್ಷೆ ನಿಮ್ ಮಗಳಿಗೆ ಯಾವಾಗ ಪರೀಕ್ಷೆ ರಮೇಶನಿಗೆ ಮುಂದಿನ ತಿಂಗಳು ರಜಾ ರಮೇಶನಿಗೆ ಮುಂದಿನ ತಿಂಗಳು ರಜಾ ರಾಮನಿಗೆ ಹತ್ತು ವರ್ಷ ರಾಮನಿಗೆ ಹತ್ತು ವರ್ಷ ಕಮಲನಿಗೆ ನಾಳೆ ರಜಾ ದಿನ ಈ ಕೋಸಿಗೆ ಎಷ್ಟು ಈ ಕೋಸಿಗೆ ಎಷ್ಟು ಆ ಸೀಬೆ ಹಣ್ಣಿಗೆ ಬೆಲೆ ಎಷ್ಟು ಆ ಸೀಬೆ ಹಣ್ಣಿಗೆ ಬೆಲೆ ಎಷ್ಟು ಆ ಪುಸ್ತಕಕ್ಕೆ ಎಷ್ಟು ರೂಪಾಯಿ ಪೈಸೆ ಪಡವಲಕಾಯಿಗೆ ಐವತ್ತು ಪೈಸೆ ಒಂದು ಕೆಜಿ ಮೂಲಂಗಿಗೆ ನಲವತ್ತೈದು ಪೈಸೆ ಒಂದು ಕೆಜಿ ಮೂಲಂಗಿಗೆ ನಲವತ್ತೈದು ಪೈಸೆ ಅರ್ಧ ಕೆಜಿ ಗೋರಿಕಾಯಿಗೆ ಮೂವತ್ತು ಪೈಸೆ ಅರ್ಧ ಕೆಜಿ ಗೋರಿಕಾಯಿಗೆ ಮೂವತ್ತು ಪೈಸೆ ಕಾಲು ಕೆಜಿ ಬದನೆಕಾಯಿಗೆ ಇಪ್ಪತ್ತೈದು ಪೈಸೆ ಕಾಲು ಕೆಜಿ ಬದನೆಕಾಯಿಗೆ ಇಪ್ಪತ್ತೈದು ಪೈಸೆ ಪಡವಲಕಾಯಿ ಐವತ್ತು ಪೈಸಕ್ಕೆ ಒಂದು ಪಡವಲಕಾಯಿ ಐವತ್ತು ಪೈಸಕ್ಕೆ ಒಂದು ಸೀಮೆ ಬದನೆಕಾಯಿ ಸೀಮೆ ಬದನೆಕಾಯಿ ಇಪ್ಪತ್ತು ಪೈಸಕ್ಕೆ ಒಂದು ನುಗ್ಗೆಕಾಯಿ ಐದು ಪೈಸಕ್ಕೆ ಒಂದು ನುಗ್ಗೆಕಾಯಿ ಐದು ಪೈಸಕ್ಕೆ ಒಂದು ಸೌತೆಕಾಯಿ ಒಂದಕ್ಕೆ ಪೈಸೆ ಸೌತೆಕಾಯಿ ಒಂದಕ್ಕೆ ಪೈಸೆ ಕುಂಬಳಕಾಯಿ ಒಂದಕ್ಕೆ ಒಂದು ರೂಪಾಯಿ ಕುಂಬಳಕಾಯಿ ಒಂದಕ್ಕೆ ಒಂದು ರೂಪಾಯಿ ಚಿಕ್ಕದಕ್ಕೆ ಎಷ್ಟು ಚಿಕ್ಕದಕ್ಕೆ ಎಷ್ಟು ದೊಡ್ಡದಕ್ಕೆ ಎಷ್ಟು ಎಷ್ಟು ಸಣ್ಣದಕ್ಕೆ ಎಷ್ಟು ಸಣ್ಣದಕ್ಕೆ ಎಷ್ಟು ಚಿಕ್ಕದಕ್ಕೆ ದೊಡ್ಡದಕ್ಕೆ ಒಂದೇ ಬೆಲೆ ಚಿಕ್ಕದಕ್ಕೆ ದೊಡ್ಡದಕ್ಕೆ ಒಂದೇ ಬೆಲೆ ಹೊಸದಕ್ಕೆ ಹಳೆಯದಕ್ಕೆ ಎಲ್ಲದಕ್ಕೂ ಒಂದೇ ಬೆಲೆ ಹಸದಕ್ಕೆ ಹಳೆಯದಕ್ಕೆ ಎಲ್ಲದಕ್ಕೂ ಒಂದೇ ಬೆಲೆ ಟೊಮ್ಯಾಟೊ ಹಣ್ಣಿನ ಬೆಲೆ ಬಹಳ ತಗ್ಗು ಟೊಮ್ಯಾಟೊ ಹಣ್ಣಿನ ಬೆಲೆ ಬಹಳ ತಗ್ಗು ಬೂದುಗುಂಬಳಕಾಯಿ ಬಹಳ ಅಗ್ಗ ಬೂದುಗುಂಬಳಕಾಯಿ ಬಹಳ ಅಗ್ಗ ಬಟಾಣಿ ಬಹಳ ದುಬಾರಿ ಬಟಾಣಿ ಬಹಳ ದುಬಾರಿ ಸೊಪ್ಪು ತುಂಬಾ ಕಡಿಮೆ ಸೊಪ್ಪು ತುಂಬಾ ಬಿಲ್ಡಪ್ ಡ್ರಿಲ್ ಮಾಡಲ್ ದಿನ ಎಷ್ಟು ದಿನ ರಜಾ ಎಷ್ಟು ದಿನ ಬೇಸಿಗೆ ರಜಾ ಎಷ್ಟು ದಿನ ನಿಮಗೆ ಬೇಸಿಗೆ ರಜಾ ಎಷ್ಟು ದಿನ ನಾವು ಬಿಲ್ಡಪ್ ತಿಂಗಳು ಎಷ್ಟು ತಿಂಗಳು ರಜಾ ಎಷ್ಟು ತಿಂಗಳು ಬೇಸಿಗೆ ರಜಾ ಎಷ್ಟು ತಿಂಗಳು ನಿಮಗೆ ಬೇಸಿಗೆ ರಜಾ ಎಷ್ಟು ತಿಂಗಳು ವರ್ಷ ಎಷ್ಟು ವರ್ಷ ಮಗಳಿಗೆ ಎಷ್ಟು ವರ್ಷ ರಾಜರ ಮಗಳಿಗೆ ಎಷ್ಟು ವರ್ಷ ಮಾಡೆಲ್ ನಮಗಲ್ಲ ರಜಾ ನಮಗಲ್ಲ ತಿಂಗಳು ರಜಾ ಎರಡು ತಿಂಗಳು ರಜಾ ನಾವು ಬಿಲ್ರಪ್ ಅವರಿಗಲ್ಲ ತಿಂಡಿ ಅವರಿಗಲ್ಲ ಸಿಹಿ ತಿಂಡಿ ಅವಲ್ಲ ಲಾಟರಿ ಟಿಕ ನಿಮಗಲ್ಲ ನಿಮಗಲ್ಲ ಮಾಡಲ್ ತಗ್ಗೋ ಬೆಲೆಯೂ ತರಕಾರಿಯ ಬೆಲೆಯೂ ತಗ್ಗು ಎಲ್ಲ ತರಕಾರಿಯ ಬೆಲೆಯೂ ತಗ್ಗು ಈಗ ಎಲ್ಲ ತರಕಾರಿಯ ಬೆಲೆಯೂ ತಗ್ಗು ನಾವು ಬಿಲ್ರ ಸಾಮಾನು ಅಗ್ಗ यल्ला सामानू अग्गा। दुबारी शीरे दुबारी सिल्क दु दुबारी कांजीवरम सिल्क सीरे दुबारी ईगा कांजीवरम सिल्क सीरे दुबारी कड़ी में बेले कड़ी में ಸೌತೆಕಾಯಿಗೆ ಮಾತ್ರ ಬೆಲೆ ಕಡಿಮೆ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಸೌತೆಕಾಯಿಗೆ ನಲವತ್ತು ಪೈಸೆ ಯಾವುದಕ್ಕೆ ಪೈಸೆ ನೌ ಟ್ರಾನ್ಸ್ಫಾರ್ಮ್ ಪಡವಲಕಾಯಿಗೆ ಅರವತ್ತು ಪೈಸೆ ಯಾವುದಕ್ಕೆ ಅರವತ್ತು ಪೈಸೆ ಕೋಸಿಗೆ ಎಂಬತ್ತು ಪೈಸೆ ಯಾವುದಕ್ಕೆ ಎಂಬತ್ತು ಪೈಸೆ ಕುಂಬಳಕಾಯಿಗೆ ಒಂದು ರೂಪಾಯಿ ಮಾಡಲ್ ಕೆಜಿಗೆ ಒಂದು ರೂಪಾಯಿ ಎಷ್ಟಕ್ಕೆ ಒಂದು ರೂಪಾಯಿ ನಾವು ಟ್ರಾನ್ಸ್ಫಾರ್ಮ್ ಒಂದಕ್ಕೆ ಹತ್ತು ಪೈಸೆ ಒಂದೂವರೆ ಕೆಜಿಗೆ ಎರಡು ರೂಪಾಯಿ ಎಷ್ಟಕ್ಕೆ ಎರಡು ರೂಪಾಯಿ